ಸಾದನೆ ಪ್ರತಿಭೆ ವೀಣಶಿಶೇಣನ್ ಅವರು ತಿರುಪೋಟಿ ಕಾವಲ್ ಕೃಷ್ಣಯ್ಯರ್ ಅವರು ಮಹಾಸಾಧಕರಾದರು ಸಾಧನೆಯೇ ಸಂಗೀತದ ಸರ್ವಸ್ವವಲ್ಲ ಅದು ಸಂಗೀತದ ಮಾತುಕೆಯಲ್ಲ ಮಾತೃಕಾಂಶವೂ ಅಲ್ಲ ಸಂಗೀತದ ಮಾತೃಕಾಂಶವು ಕಾವ್ಯಕ್ಕೆ ಹೇಗೋ ಹಾಗೆ ಪ್ರತಿಭೆ ಕಲ್ಪನಾ ಪ್ರತಿಭೆ ವೈದಿಕರ ದೇವತಾಶಾಸ್ತ್ರದಲ್ಲಿ ಜಗದ್ ವಸ್ತುಗಳಿಗೆ ರೂಪಲಕ್ಷಣಗಳನ್ನು ಕೊಡುವ ದೇವತೆ ಹಾಗೆ ನಾದ ಸಾಮಗ್ರಿಗೆ ರೂಪಲಕ್ಷಣಗಳನ್ನು ಕೊಡುವ ಶಕ್ತಿ ಪ್ರತಿಭೆ ಅದು ದೈವಾನುಗ್ರಹದಿಂದಲೋ ಪೂರ್ವ ಪುಣ್ಯದಿಂದಲೋ ಅವರಡರ ಸಮ್ಮೇಳ ಸಮ್ಮೇಳನದಿಂದಲೋ ಲಭಿಸುವ ಭಾಗ್ಯ ಸಾಧನೆಯು ಆ ಭಾಗ್ಯ ಲಾಭಕ್ಕಾಗಿ ಮಾಡಬೇಕಾದ ತಪಶ್ಚರ್ಯೆ ಪಾಚಕನು ಪಾತ್ರೆಯಲ್ಲಿ ಸೌಟನ್ನಾಡಿಸುವುದು ಪಾಯಸದ ರುಚಿಸೋಭಾಗ್ಯಕ್ಕಾಗಿ ಮಾಡಬೇಕಾದ ತಪಶ್ಚರ್ಯೆ ಒಂದಾನೊಂದು ಜೀವಸ್ಪರ್ಶಿಯಾದ ಸನ್ನಿವೇಶವನ್ನು ಕಲ್ಪಿಸುವ ಮನಃಶಕ್ತಿಯೇ ಪ್ರತಿಭೆ ಕವಿಯೋ ಶಿಲ್ಪಿಯೋ ವರ್ಣಚಿತ್ರಕಾರನೋ ಗಾಯಕನೋ ಮೊದಲು ತನ್ನ ಅಂತರಂಗದಲ್ಲಿ ಒಂದು ಮನಮುಟ್ಟುವ ಸಂದರ್ಭವನ್ನು ನಿರ್ಮಿಸಿಕೊಳ್ಳುತ್ತಾನೆ ಅದು ಮನುಷ್ಯ ಸಾಮಾನ್ಯರಿಗೆ ಸಂತೋಷವನ್ನು ಸಂಕಟವನ್ನು ಉತ್ಸಾಹವನ್ನು ಭಯವನ್ನು ಉಂಟು ಮಾಡಿದ ಸಂದರ್ಭ ಅಂತ ಸಂದರ್ಭದಲ್ಲಿ ಮನುಷ್ಯ ಹೇಗೆ ಹೇಗೆ ನಡೆದುಕೊಂಡನೆಂಬುದನ್ನು ತೋರಿಸಿ ಆ ಮೂಲಕ ಮನುಷ್ಯನಿಗೆ ತನ್ನ ಅಂತರಂಗವನ್ನು ದರ್ಶನ ಮಾಡಿಸುವುದು ಕಲೆ ಮಹಾಕಾವ್ಯವು ಮಹಾಶಿಲ್ಪವು ಮಹಾಗಾನವು ನಮ್ಮ ನಮ್ಮ ಅಂತರಂಗಗಳಿಗೆ ಕನ್ನಡಿ ಎಂತಿರುತ್ತವೆ ಅಲ್ಲಿ ನಾವು ನಮ್ಮ ನಮ್ಮ ಉಚ್ಚ ಭಾವಗಳನ್ನು ನೀಚ ಭಾವಗಳನ್ನು ಅನುಭವಿಸುತ್ತೇವೆ ಸ್ವಾನುಭವ ಸಾಧನೆ ಪ್ರತಿಭೆಯು ಪರಸ್ಪರ ಪರಿಪೋಷಕಗಳೆಂದು ಹೇಳಿದೆವು ಇವೆರಡಕ್ಕೂ ಪೋಷಕವಾದ ಸಂಗತಿ ಬೇರೆ ಹೊಂದಿದೆ ಆ ಮೂರನೆಯ ಸಂಗತಿ ಸ್ವಾನುಭವ ಹಾಡುವವನು ತಾನು ಅನುಭವಿಸ ಅನುಭವಿಸಿದ್ದರೆ ತಾನೆ ತನ್ನ ಅನುಭವವನ್ನು ಮತ್ತೊಬ್ಬರಿಗೆ ಉಂಟು ಮಾಡಿಸಲು ಶಕ್ತನಾದನಾದನು ಎಲ್ಲ ಕಲೆಯು ಹೃದಯಾನುಭವದ ವರ್ಗಾಯಿಸುವಿಕೆ ತನ್ನ ಮನಸ್ಸು ಕಂಡ ಒಂದು ವಿಶೇಷ ಅನುಭವವನ್ನು ಇನ್ನೊಬ್ಬರು ಅನುಭವಿಸುವಂತೆ ಮಾಡಿಸುವುದು ಕಾವ್ಯ ತನ್ನ ಮನಸ್ಸು ಕಂಡ ಒಂದು ರೂಪ ಸೌಂದರ್ಯವನ್ನು ಮತ್ತೊಬ್ಬರ ಮನಸ್ಸು ಅನುಭವಿಸುವಂತೆ ಮಾಡುವುದು ಚಿತ್ರಲೇಖನ ತನ್ನ ಹೃದಯವು ಅನುಭವಿಸಿದ ಭಾವ ಸೌಂದರ್ಯವನ್ನು ಮತ್ತೊಬ್ಬನ ಹೃದಯವು ಅನುಭವಿಸುವಂತೆ ಮಾಡುವುದು ಗಾನಕಲೆ ಎಲ್ಲ ನಿಜವಾದ ಕಲೆಗೂ ಇದು ಮುಖ್ಯ ಪ್ರಮಾಣ ಮೊದಲು ಒಂದು ಹೃದಯದಲ್ಲಿ ಒಂದು ಇಷ್ಟವಾದ ಅನುಭವವಾಗಬೇಕು ಆಮೇಲೆ ಆ ಅನುಭವವು ಇನ್ನೊಬ್ಬರ ಹೃದಯಕ್ಕೆ ಸ್ಥಾನಾಂತರ ಹೊಂದಬೇಕು ಆದ್ದರಿಂದ ಹಾಡುವವನು ತನ್ನ ಹಾಡಿಕೆ ಹೇಗಿದೆ ಎಂಬುದನ್ನು ತನ್ನ ತನ್ನ ಹೃದಯದ ಅಂತರಂಗದಲ್ಲಿ ಕಂಡುಕೊಳ್ಳಬೇಕು ತನಗೆ ಅದು ಸೊಗೈಸಿದ್ದರೆ ಇನ್ನೊಬ್ಬರಿಗೂ ಅದು ಸೊಗೈಸಿತು ಎಲ್ಲಾ ಕಲಾಭ್ಯಾಸಿಗಳಿಗೂ ಅನ್ವಯಿಸತಕ್ಕದ್ದು ತಕ್ಕ ಇದು ಲೇಖಕನಾಗಲಿ ಶಿಲ್ಪಿಯಾಗಲಿ ಅಭಿನಯಕರ್ತನಾಗಲಿ ಅವನ ಕೃತಿ ಹೇಗಿತ್ತೆಂಬುದಕ್ಕೆ ರುಜುವಾತು ಮೊದಲು ಅವನ ಹೃದಯದ ಒಳಗಡೆಯೇ ಇರುತ್ತದೆ ಹೀಗೆ ಅವನ ಕೃತಿಯ ಸ್ವಾರಸ್ವಕ್ಕೆ ಮೂಲ ಸ್ಥಾನ ಅವನ ಹೃದಯ ಹೃದಯದ ಕಾವ್ಯ ಅಲ್ಲಿಯ ಕಲಕಿನಿಂದ ಕಲೆ ಸಂಗೀತವು ಮನಸ್ಸನ್ನು ಕಲಕಬೇಕು ಹಾಗಾಗದಿದ್ದರೆ ಅದು ಸಂಗೀತವಲ್ಲ ಏನೋ ಸದ್ದು ಕೇಳಿದವನ ಎರೆಯಲ್ಲಿ ಒಂದು ಶೋಕವು ಪನಿಕರವು, ವಲವು, ಮುನಿಸು ಛಲವು ಯಾವುದೋ ಒಂದು ಹೃದಯ ಭಾವವನ್ನು ಆ ಸಂಗೀತವು ಕಲಕಬೇಕು ಈ ಕಲಕಾಟವನ್ನು ಯಾವ ನಾದ ಪ್ರವಾಹ ಉಂಟು ಅದಕ್ಕೆ ಸಲ್ಲುತ್ತದೆ ಸಂಗೀತವೆಂಬ ಹೆಸರು ಆದ್ದರಿಂದ ಸಂಗೀತದ ಮೂಲ ಸ್ಥಾನವು ಹೃದಯ ಇದು ಹಾಡುವವನಿಗೆ ಕೇಳುವವನಿಗೆ ಇಬ್ಬರಿಗೂ ಸಮಾನವಾಗಿರುವ ಸಾಕ್ಷಿ ತಪಸ್ಸಾದನೆ ಕಲ್ಪನಾ ಪ್ರತಿಭೆ ಲಭ್ಯವಾಗುವುದು ಬಹುಕಾಲದ ತಪಸ್ಸಾಧನೆಯಿಂದ ಎಂದೋ ಒಂದು ದಿನ ನಾವು ಎಷ್ಟೋ ತಿಂಗಳು ಕಾದ ಮೇಲೆ ಮಾದಳೆಯ ಹಿಶುಕಾಯಿಯ ಹುಳಿ ಕಹಿಗಳು ಸಿಹಿಗೆ ತಿರುಗಿ ಪಕ್ವಕ್ಕೆ ಬಂದು ನಮಗೆ ರುಚಿಸುತ್ತವೆ ಸಂಗೀತದ ಅತ್ಯಂತ ಸ್ವಾರಸ್ಯದ ಹಿಂದುಗಡೆ ಹಾಗೆ ಬಹುಕಾಲದ ಪಕ್ವಕ್ರಮ ನಡೆದಿರುತ್ತದೆ ಶೇಷಣ್ಣನವರ ಪ್ರತಿಭೆ ಹಾಗೆ ಪಕ್ವಕ್ಕೆ ಬಂದದ್ದನ್ನು ಅವರ ಸಮೀಪದಲ್ಲಿದ್ದವರು ಬಹುಸಾರಿ ಕಂಡಿದ್ದಾರೆ ಒಂದು ಸಾರಿ ಮೈಸೂರಿನ ವಸಂತಮಹಲಿನಲ್ಲಿ ಅವರ ಕಚೇರಿ ನಡೆಯುತ್ತಿದ್ದಾಗ ಶೇಷಣ್ಣನವರು ಕಲ್ಯಾಣಿ ರಾಗವನ್ನು ನುಡಿಸುತ್ತಿದ್ದರು ಕೊಂಚ ಹೊತ್ತು ನುಡಿಸಿದ ಬಳಿಕ ವೀಣೆ ದಂಡಿಕೆಯ ಮೇಲ್ಭಾಗವನ್ನು ಮೇಲಕ್ಕೆತ್ತಿ ತಮ್ಮ ತಂತಿಗಳ ಅತ್ಯಂತ ಸಮೀಪದಲ್ಲಿರಿಸಿ ಮೃದುವಾಗಿನಕ್ಕೂ ಯಾವಾಗಲೋ ಬರುತ್ತದೆ ಬಾಯಂದಾಗ ಬರುವುದಿಲ್ಲ ಎಂದು ತಮಷ್ಟೇ ತಾವೇ ಅಂದುಕೊಂಡರು ಅದು ಸಣ್ಣ ಸಭೆಯಾಗಿದ್ದರಿಂದ ಅವರ ಮಾತು ತಮಗೆ ಕೇಳಿಸಿತು ಇನ್ನೊಂದು ಸಲ ಬೆಂಗಳೂರಿನ ಅನಂತ ಶಾಸಿಗಳ ಕೊಠಡಿಯಲ್ಲಿ ಹೀಗೆಯೇ ನಡೆಯಿತು ಅಂತಹದ್ದು ಇನ್ನೂ ಹಲವು ಕಡೆ ಆದದ್ದನ್ನು ನಾನು ಬಲ್ಲೆ ಅದರ ತಾತ್ಪರ್ಯವೇನು ಕಲೆ ಬೆಳೆಯುತ್ತಲೇ ಎಂಬುದು ಶಿಶಣ್ಣನವರ ಕಲಾ ಪ್ರತಿಭೆ ಕಡೆಯವರೆಗೂ ದಿನೇ ದಿನೇ ಬೆಳೆಯುತ್ತಲೇ ಇತ್ತು ಅದು ಎಂದೂ ಕರಡು ಕಟ್ಟಿ ಇಲ್ಲಿಗೆ ಸಾಕು ಎಂದು ಮೊಟಕು ಬೀಳಲಿಲ್ಲ ಜೀವಂತ ಕಲೆಯ ಲಕ್ಷಣ ಇಂಥ ನಿರಂತರವಾದ ಬೆಳವಣಿಗೆಯೇ ಜೀವಂತ ಕಲೆಯ ಲಕ್ಷಣ ಅದು ಒಂದು ಮರದ ಬೆಳವಣಿಗೆಯಂತೆ ಮರ ಹಳೆಯದು ಚಿಗುರು ಹೊಸದು ದಿನ ದಿನವೂ ಹೊಸ ಹೊಸ ಪಲ್ಲವ ಅದರಲ್ಲಿ ಕಾಣ ಕಾಣಬರಬೇಕು ಆಗ ಆ ಮರದಲ್ಲಿ ಜೀವಸತ್ವ ಉಂಟೆಂಬುದು ಸಿದ್ಧವಾಗುತ್ತದೆ ಇದೇ ಅರ್ಥವನ್ನೇ ಕವಿ ಹೇಳಿರುವುದು ಕ್ಷಣೇ ಕ್ಷಣೆ ಎನ್ನವತಾ ಪೈತಿ ತದೇವ ಬಾವಂ ರಮಣೀಯತಾ ಯಾಹ ಲಾವಣ್ಯವೆಂದರೆ ಇದೆ ಕ್ಷಣ ಕ್ಷಣವೂ ಇದು ಹೊಸದು ಎನಿಸುವಂತಿರಬೇಕು ಸೌಂದರ್ಯವತಿಯ ಕಿವಿಯೋಲೆಯ ವಜ್ರದ ದಾಳ ತಳ್ಳಿಯದಂತೆ ಯುವತಿ ಒಂದು ಸಾರಿ ಎವೆ ಇಕ್ಕಿ ತೆರೆದರೆ ಆ ಸೌಂದರ್ಯ ಹೊಸದಾಗುತ್ತದೆ ಇಂಥದ್ದು ಪ್ರತಿಭೆ ಇದು ಸಂಗೀತದ ತಿರುಳು ಇದಕ್ಕೆ ಸಾಧನೆ ಅವಶ್ಯವೆಂಬುದು ಮೇಲೆ ಹೇಳಿದ್ದರಲ್ಲಿ ಅಂತರ್ಗತವಾಗಿದೆ ವಾಗಿಯೇ ಇದೆ ಸಂಪತ್ತು ತಿರುಕೋಟಿ ಕಾವಲ್ ಕೃಷ್ಣಯ್ಯರ್ ಅವರನ್ನು ಕುರಿತು ಹೇಳಿದ್ದರಲ್ಲಿ ಇದು ಸ್ಪಷ್ಟವಾಗಿದೆ ಸಾಧನೆ ಮಾಡುವವನಿಗೆ ಸಾಧನೆಯ ಕಾಲದಲ್ಲಿ ಸಾಧನೆಯ ಪ್ರತಿಫಲವಾಗಿ ಸಾಧನೆಯ ಪ್ರತಿಫಲವಾಗಿ ಅಂಕುರಿಸುತ್ತವೆ ಹೊಸ ಹೊಸ ಹೃದಯ ಭಾವಗಳು ಹೊಸ ಹೊಸ ಭಾವಗಳಂತೆ ಹೊಸ ಹೊಸ ರಾಗ ಸಂಚಾರಗಳು ಅನುಕರಣೆ ಸ್ವಂತ ನಿರ್ಮಿತಿ ಇದರಿಂದ ಏನು ಸಿದ್ಧವಾಯಿತು ಪೂರ್ವಿಕರಲ್ಲಿ ಸಾಧನೆ ಬಲವಾಗಿತ್ತೆಂಬುದು ಈ ಸಾಧನೆ ಎಂಬುದರಲ್ಲಿ ಎರಡು ಅಂಶಗಳು ಸೇರಿವೆ ಒಂದು ಅನುಕರಣೆ ಇನ್ನೊಂದು ಸ್ವಂತ ನಿರ್ಮಿತಿ ಈ ಶಿಶೆಗೆ ರುಡಿಯಲ್ಲಿರುವ ಸಾಧನೆ ಎಂಬುದರಲ್ಲಿ ಅನುಕರಣೆಯೇ ಮುಖ್ಯವಾಗಿದೆ ಸ್ವತಂತ್ರ ನಿರ್ಮಿತಿಯ ಪ್ರಯತ್ನ ಬಹು ಸ್ವತಂತ್ರ ನಿರ್ಮಿತಿ ಇಲ್ಲದೆ ಹೋದಲ್ಲಿ ಸಂಗೀತ ಹಳಸುತ್ತದೆ ಹಾಡಿದ್ದೇ ಹಾಡೋಕಿಸುಬಾಯಿ ದಾಸ ಎಂಬುವಂತಾಗುತ್ತದೆ ಶಾರೀರ ಸಂಪತ್ತು ಪಕ್ವವಾದಿಗಳ ಜಮಾವಣೆಯು ಚೆನ್ನಾಗಿದ್ದಲ್ಲಿ ಅನುಕರಣ ಪ್ರಧಾನವಾದ ಸಂಗೀತ ಶೋಭಿಸುತ್ತದೆ ಈ ದರ್ಜೆಯ ಸಂಗೀತವನ್ನು ಅಲ್ಲಗಳೆಯ ತಕ್ಕದ್ದಲ್ಲ ಸಂಗೀತದ ಸ್ವಾರಸ್ಯವನ್ನು ಅರಿವಿನಿಂದ ಅನುಭವಿಸಬೇಕಾದರೆ ಅದಕ್ಕೆ ತಕ್ಕ ಸಿದ್ಧತೆಯನ್ನು ನಮ್ಮಲ್ಲುಂಟು ಮಾಡುವುದು ಈ ಎರಡನೆಯ ದರ್ಜೆಯ ಸಂಗೀತ ಇದನ್ನು ಕೇಳಿ ಸಂಸ್ಕಾರ ಕಿವಿಗೆ ಮಾತ್ರವೇ ಗೋಚರವಾಗ ತಕ್ಕದ್ದು ಕಲ್ಪನಾ ಸಂಗೀತದ ಸ್ವಾರಸ್ಯ ಪೂರ್ವಕಾಲದ ಸಂಗೀತ ವೈಶಿಷ್ಟ್ಯ ಈ ಎರಡೂ ತರಗತಿಗಳು ಅಲ್ಲದ ಇನ್ನು ಕೀಳ್ಮಟ್ಟದ ಸಂಗೀತಗಳು ಈಗ ಎಷ್ಟೋ ರೂಢಿಗೆ ಬರುತ್ತಿವೆ ಸಿನಿಮಾಗಳಲ್ಲಿಯೋ ಗ್ರಾಮಫೋನ್ಗಳಲ್ಲಿಯೂ ಬರುತ್ತಿರುವ ಸಂಗೀತದ ಬಹುಭಾಗದಲ್ಲಿ ಸಾಧನೆಯ ಗುಣವಿಲ್ಲ ಕಲ್ಪನೆಯ ಗುಣ ಮೊದಲೇ ಇಲ್ಲ ವಿಕಾರ ಕಲ್ಪನೆ ಅತಿಶಯವಾಗಿದೆ ಎಂದು ಬೇಕಾದರೆ ಹೇಳಬಹುದು ಪೂರ್ವಕಾಲದಲ್ಲಿ ಕಾಲದ ಸಂಗೀತದಲ್ಲಿ ನಾದ ಮಾಧುರಿಯ ಮುಖ್ಯಾಂಶ ಈಚೀಚೆಗೆ ತಾಳಚಾತುರ್ಯ ಮುಖ್ಯಾಂಶವಾಗುತ್ತಿದೆ ಹಿಂದೆ ರಾಗಾಲಾಪನೆಗೆ ಮುಖ್ಯ ಸ್ಥಾನವಿತ್ತು ತೋಡಿ ಭೈರವಿ ಶಕರಾಭರಣ ದೊಡ್ಡ ರಾಗಗಳನ್ನೆತ್ತಿ ವಿಸ್ತಾರವಾಗಿ ಆಲಾಪನೆ ಮಾಡುತ್ತಿದ್ದರು ಒಂದು ರಾಗವನ್ನು ವಿಳಂಬ ಮಧ್ಯಮ ಕಾಲಗಳಲ್ಲಿ ಹಾಡುವುದು ಸಾಮಾನ್ಯವಾಗಿತ್ತು ಆ ರಾಗದಲ್ಲಿ ವಿಸ್ತಾರವಾದ ಆಲಾಪನೆಯಾದ ಮೇಲೆ ಒಂದು ಕೃತಿಯನ್ನು ಎರಡು ಮೂರು ನಿಮಿಷಗಳಲ್ಲಿ ಮುಗಿಸಿಬಿಡುತ್ತಿದ್ದರು ಕೃತಿ ಹಾಡುವಾಗ ಪಂಕ್ತಿ ಪಂಕ್ತಿಗೂ ಮಾಡುವುದು ಆಗಿನ ಪದ್ಧತಿಯಲ್ಲ ಕೆಳುವವನ ಮನಸಿನಲ್ಲಿ ರಾಗದ ವೈಯಾರ ರಾಗದ ವಿಲಾಸ ರಾಗದ ಪರಿಪರಿಯ ಸೊಗಸು ಕಿವಿಯಲ್ಲಿ ತುಂಬಿ ತುಂಬಿ ಮನಸ್ಸಿನಲ್ಲಿಯೂ ತುಂಬಿ ತುಳುಕಾಡಬೇಕು ಏಳೆಂಟು ದಿನ ಕಿವಿಯಲ್ಲಿ ಅದೇ ತುಂಬಿದ್ದು ಹೋದ ಅದರ ಅನುಭವವಾಗುತ್ತಿರಬೇಕು ಈಚೀಚೆಗೆ ಆಲಾಪನೆ ಮಟ ಮಟಕು ಬಿದ್ದು ಸ್ವರ ಸಂಯೋಜನೆ ಹೆಚ್ಚುತ್ತಿದೆ ಇದರ ಜತೆಗೆ ತಾಳದ ಹೊಡೆತ ಜೋರಾಗಿದೆ ದಕ್ಷಿಣ ದೇಶದಿಂದ ಬರುವ ಮೇಳದಲ್ಲಂತೂ ಡೋಲಿನ ಆಡಂಬರಕ್ಕೆ ಸಂಗೀತವೆಂದು ಹೆಸರು ಬಂದಿ ನಾಗಸ್ವರದವನು ಎರಡು ನಿಮಿಷ ನುಡಿಸಿದ್ದಕ್ಕೆ ಡೋಲುಗಾರನು ಹತ್ತು ನಿಮಿಷ ತಾಳ ಕೂಡುತ್ತಾನೆ ಡೋಲುಗಾರನೊಬ್ಬನು ಕೈಸೋಲುವರೆಗೂ ಹೊಡೆದು ಅದನ್ನು ನಿಲ್ಲಿಸಿದ ಕೂಡಲೇ ಇನ್ನೊಬ್ಬ ಡೋಲುಗಾರನು ತಾಳದ ಗತಿಯನ್ನು ತೋರಿಸಿ ವಾತಾವರಣವೆಲ್ಲ ತಾಳತನ್ಮಯವಾಗುವಂತೆ ಮಾಡುತ್ತಾರೆ ತಾಳವಿದ್ಯೆ ದೊಡ್ಡದೆನ್ನಲು ಸಂದೇಹವಿಲ್ಲ ಅದಕ್ಕೆ ಪ್ರಬಲವಾದ ಶಾಸ್ತ್ರಾಧಾರವು ಲೆಕ್ಕಾಚಾರವೂ ಉಂಟು ಈ ತಾಳವಿದ್ಯೆಯ ದೀರ್ಘಕಾಲದ ಶಿಕ್ಷೆ ಸಾಧನೆಗಳನ್ನು ಅಪೇಕ್ಷಿಸುತ್ತದೆ ಸ್ವತಂತ್ರವಾಗಿ ತಾಳಸೌಂದರ್ಯವನ್ನು ಅನುಭವಿಸಬೇಕೆನ್ನುವರಿಗೆ ಲಯಗತಿಯ ವಿದ್ಯೆಯಲ್ಲಿ ಬೇಕಾದಷ್ಟು ಅವಕಾಶ ಉಂಟು ಆದರೆ ಸಾಮಾನ್ಯ ಸಂಗೀತೋತ್ಸಾಹಿಗೆ ಅದು ಅಷ್ಟಾಗಿ ರುಚಿಸದು ಭೋಜನದ ಷಡ್ರಸಗಳಲ್ಲಿ ಲವಣವೂ ಮುಖ್ಯವೇ ಷಣ್ಣಾಂ ರಸಾನಂ ಲವಣಂ ಪ್ರಧಾನಂ ಆದರೆ ಉಪ್ಪು ನೀರನ್ನು ಯಾರು ಕುಡಿದಾರು ಎಷ್ಟು ಕುಡಿದಾರು ಸಂಗೀತವೆಂಬುದರ ಸುಗಸುಗಳನ್ನು ನಿಗದಿ ಮಾಡಿ ಹೇಳುವುದು ಅಸಾಧ್ಯದ ಕೆಲಸ ಒಂದಾನೊಂದು ಹಾಳಿಗೆ ಎರಡು ಸ್ಥಾನಗಳಿಂದ ಹಾಡುವವನ ಸಂಸ್ಕಾರ ಯೋಗ್ಯತೆ ಕೇಳುವವನ ಸಂಸ್ಕಾರ ಯೋಗ್ಯತೆ ಎರಡು ಯೋಗ್ಯತೆಗಳು ಬೆಳೆಯುತ್ತಿರಬೇಕು ಬೆಳವಣಿಗೆ ಎಂದರೆ ಎಂದೆಂದೂ ಮಾಸಲಾಗದ ಹೊಸತನ ಎಂದು ವಿನಯಿಸಿದ್ದೇನೆ ಆದ್ದರಿಂದ ಹಾಡುವವರ ಹಾಗೆ ಕೇಳುವವರು ಸಂತತವಾಗಿ ತಮ್ಮ ತಮ್ಮ ಅಂತರಂಗಗಳನ್ನು ಚೊಕ್ಕಟ್ಟಪಡಿಸಿ ಕೃಷಿ ಮಾಡುತ್ತಿದ್ದರೆ ಒಳ್ಳೆಯ ಸಂಗೀತ ಬದುಕೀತೆಂದು ನನ್ನ ನಂಬಿಕೆ ಸಂಗೀತವು ಹಾಗೆ ಆಗಿಂದಾಗೆ ಹೊಸ ಚಿಗುರು ಹೊಸಮಗುಗಳನ್ನು ತಾಳಿ ಸಂತತವಾಗಿ ಬೆಳೆಯುವುದು ಜನತಿಯ ಆತ್ಮಕ್ಕೆ ಹಿತಕೆರವೆಂದು ನಾನು ನಂಬಿದ್ದೇನೆ ನಖ ಮುಖ ವೀಣಾ ನಾದರ ನವ ನವೋಲ್ಲಾಸಂ ವೀಣಾ ವಾದ ಕಂಪಿತ ಶಿರಸಂ ನಮಾಮಿ ಮಾತಂಗೀಂ